ಾನಿತಾನೋ ತಂದನಾನೋ ತಂದಾನಿತಾನೋ ತಂದನಾನೋ ಐ ತಂದಾನಿತಾನೋ ತಂದನಾನೋ ತಂದಾನಿ ತಾನೋ ತಂದ ನಾನೋ ನಮ್ಮೂರ ಜಾತ್ರೆಗೆ ಬಂದು ಹೋಗ ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗ ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗ ಜೋಡಿ ಬಂಡಿ Sea, so children, so children ಿ ಗುಡಿ ಗಂಡ ಮಕ್ಕಳ ಗುಡಿ ಸುತ್ತೂರು ನಂತರ ಜತೆಗೂಡಿ ಹುಟ್ಟೂರು ಸೇರಿ ಎತ್ತಿನ ನೋಡುವ ಮುತ್ತೈದೆ ಮಗವ ನೋಡುವಾರ ನಮ್ಮೂರ ಜಾತ್ರೆಗೆ ಬಂದು ಹೋಗ ಜನ ಒಂದು ದಿನದ ಮಟ್ಟಿಗೆಂದು ಹೋಗ ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗ ತಾಯ ಕಳ್ಸವು ತಿನ್ನ ಗುಡಿ ಸೊಟ್ಟ ತೋರಣ ಗುಡಿಯ ಹುಳಿಗೆ ಬಗಿ ಬಣ್ಣ ಹಾಡೆ ಮಂಗಳ ದಾನ ಮಾಡೇ ಮಂಗಳ ಸ್ನಾನ ಹಾಡೆ ಮಂಗಳ ದಾನ ಮಾಡೆ ಮಂಗಳ ಸ್ನಾನ ಏರಿ ಹೊಡಾಳೆ ಬೆಳ್ಳಿ ಪಲ್ಲಕ್ಕಿ ನಮ್ಮೂರ ಜಾತ್ರೆಗೆ ಬಂದು ಹೋಗ ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗ ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗ ಕೋಲು ಹಾಕೋದು ಚೆನ್ನ ಮ್ಯಾಲ ಚೆನ್ನ ಡೆಲ್ಲು ಕುಣಿತಾವೆ ಬಲು ಚನ್ನ ಕೋಲು ಹಾಕೋದು ಚೆನ್ನ ಮ್ಯಾಲ ಚೆನ್ನ ಡೆಲ್ಲು ಕುಣಿತಾವೆ ಬಲು ಚನ್ನ ತೇರು ಹರಿಯೋದು ಚೆನ್ನ ದ್ಯಾವ್ರು ಕುಣಿಯೋದು ಚೆನ್ನ ತೇರು ಹರಿಯೋದು ಚೆನ್ನ ದ್ಯಾವ್ರು ಕುಣಿಯೋದು ಚೆನ್ನ ಊರ ಜಾತ್ರೆಯು ಮನಕಾನಂದ ನಮ್ಮೂರ ಜಾತ್ರೆಗೆ ಬಂದು ಹೋಗ ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗ ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗ ಅಡ್ಡ ಪಲ್ಲಕ್ಕಿಯೇರಿ ಮನೆಗೆ ಮೊಡ್ಲಕ್ಕಿ ತೂರಿ ಓ ಮಹತಾಯಿ ಅಡ್ಡಾ ಪಲ್ಲಕ್ಕಿಯೇರಿ ಮನೆಗೆ ಮೊಡ್ಲಕ್ಕಿ ತೂರಿ ಓ ರಾಸು ಕಾಡು ತಾಳೆ ಮಹತಾಯಿ ಕುರಿಕೋಳಿ ಬರಿ ಉಂಡು ಬರುವ ತಗೊಂಡು ಮಹಡಿ ಅವರ ಜೊತೆಗೆ जान वंदु जा बंद जन वाणी मटिगेव धरक पीतम्र उक पूजे विकट्यालेवे धरक पीताम्र उक पूजे विकट्याले मै ಮಂಗಳ ಗೀತೆ ಹಾರಿದಳಗಾದೆ ತಂದಾನಿ ತಾನೋ ತಂದನಾನೋ ತಾಣಿ ತಂದಾನ ತಾನೋ ತಂದನಾನೋ ತಂದಾನಿ ತಾನೋ ಕಂದನಾನೋ ತಾನಿ ತಂದಾನು ತಾನೋ ತಂದನಾನೋ ಹೈ ತಂದಾನಿ ತಾನೋ ತಂದನಾನೋ ನಮ್ಮೂರ ಜಾತ್ರೆಗೆ ಬಂದವರು ಜನ ಒಂದು ದಿನದ ಬಗೆಿನಿಂದ ಜನ ಒಂದು ದಿನದ ಮತಿಗೆ